ಹಾವು ಚೇಳುಗಳನ್ನು ಕೊಂಡರೆ ಯಮದೂತರ ಭಯ ಇಲ್ಲ ಅಂತ ತಿಳಿಸ್ತಾರೆ ಜಾಲಿನೆಗ್ಗೆಲು ಕ್ಷುದ್ರ ಶಿಲೆ ಬರಿಗಾಲ ಪುರುಷನ ಬಾಧಿಪುದು ಚಮ್ಮಾಳಿಗೆಯ ಮೆಟ್ಟಿದ ಬ ಕಂಟಕಗಳ ಭಯ ಚೇಳು ಸರ್ಪವ ಕೊಂದ ವಾರ್ತೆಯ ಕೇಳಿ ಮೋದಿಪ ಗಿಲ್ಲ ಯಮನಾಳುಗಳ ಭಯ ದೈತ್ಯರ ನಿಂದಿಸುವ ನರಗೆ ಜಾಲಿ ಮರದ ಮುಳ್ಳು ಅತ್ಯಂತ ಸೂಕ್ಷ್ಮ ಮತ್ತು ಚೂಪಾಗಿರುತ್ತೆ ಚುಚ್ಚಿದಾಗ ವಿಪರೀತವಾಗಿರ್ತಕ್ಕಂಥ ಅನುವಾಗತ್ತೆ ಅದೇ ರೀತಿಯಾಗಿ ನೇಗಿಲು ಮರದ ಮೊಳ್ಳು ಕೂಡ ಅತ್ಯಂತ ಚೂಪಾಗಿರುತ್ತೆ ವಿಷಪೂರಿತವಾದದ್ದು ಅದೇನಾದರೂ ಕಾಲಿಗೆ ಚುಚ್ಚಿದ್ರೆ ಕಾಲು ನಂಜಾಗತ್ತೆ ಬಾವು ಬರುತ್ತೆ ರಸ್ತೆಯಲ್ಲಿ ಬಿದ್ದಿರುವಂತಹ ಸಣ್ಣ ಸಣ್ಣ ಕಲ್ಲುಗಳು ಚೂಪಾಗಿದ್ದು ಚಿಕ್ಕ ಚಿಕ್ಕ ಕಲ್ಲುಗಳನ್ನು ಚುಚ್ಚಿದ್ರೆ ಆಗಲೂ ಕಾಲಿಗೆ ಬಾಧೆ ಎನ್ನದಾಗತ್ತೆ ಆ ಚಿಕ್ಕ ಚಿಕ್ಕ ಕಲ್ಲುಗಳಿಗೆ ಕ್ಷುದ್ರ ಶಿಲೆ ಅಂತ ಹೇಳಿರೋದು ಯಾರನ್ನು ಬಾಧಿಸತ್ತೀವೆಲ್ಲವೂ ಕೂಡ ಅಂದರೆ ಬರಿಗಾಲ ಪುರುಷನ ಬಾಧಿಪದು ಯಾರು ಚಪ್ಪಲಿ ಅಥವಾ ಪಾದರಕ್ಷೆಯನ್ನು ಹಾಕ್ಕೊಂಡು ಓಡಾಡಲು ಅವರಿಗೆ ಬಾಧೆ ಆಗತ್ತೆ ಭಾಗವತದಲ್ಲಿ ಧರ್ಮರಾಜರಿಗೆ ನಾರದರು ಈ ಪ ಉಪದೇಶ ಮಾಡ್ತಾರೆ ದುಷ್ಟಾಂತವನ್ನು ಕೊಟ್ಟು ಹೇಳ್ತಾರಲ್ಲ ಯಾರನ್ನೂ ಬೇಡದೆ ಇದ್ದರಲ್ಲೇ ತೃಪ್ತನಾಗಿ ಪರಮಾತ್ಮನ ವಿಚಾರದಲ್ಲಿ ಸುಖ ಕಾಣುವನಿಗೆ ಸಿಗೋ ಸುಖ ಕಾಮ ಲೋಭಗಳಿಗೆ ಒಳಗಾಗಿ ಹಣದ ಅಪೇಕ್ಷೆಯನ್ನು ಮಾಡಿ ದಿಕ್ಕು ದಿಕ್ಕುಗಳಲ್ಲಿ ಅಲಿತಾ ಇರ್ತಾನೆ ಅವನಿಗೆ ಆ ರೀತಿಯಾಗಿರ್ತಕ್ಕಂಥ ಸುಖ ಎಲ್ಲಿಂದ ಸಿಗೋದಕ್ಕೆ ಸಾಧ್ಯ ಅದೇ ರೀತಿಯಾಗಿ ಕಾಲಿಗೆ ಪಾದರಕ್ಷೆ ಅಥವಾ ಪಾದ ತ್ರಾಣವನ್ನು ಹಾಕ್ಕೊಂಡವ್ರಿಗೆ ಕಲ್ಲು ಮುಳ್ಳುಗಳಿಂದ ತೊಂದರೆ ಅನ್ನೋದು ಯಾವತ್ತೂ ಆಗೋಲ್ಲ ಎಲ್ಲ ಕಡೆ ಸುಖನೇ ಆಗ್ತಾಯಿದೆ ಅದೇ ರೀತಿಯಾಗಿ ಸದಾ ಮನಸ್ಸಿನಲ್ಲಿ ತೃಪ್ತಿಯಿಂದ ಭಗವಂತನ ಧ್ಯಾನ ಮಾಡ್ತಾಯಿದ್ರೆ ಎಲ್ಲ ಕಡೆ ಸುಖನೇ ಆಗತ್ತೆ ಅಂತ ಉಪದೇಶವನ್ನು ಮಾಡ್ತಾರೆ ನಾರದರು ಇಲ್ಲಿ ಪ್ರಕೃತಿ ಈ ಪದ್ಯದಲ್ಲಿ ಹೇಳಿದ್ದು ಪಾಪಿಗಳನ್ನು ಗೌರವಿಸ್ಬೇಕು ಅವರ ಮನೋನವಿಸಬಾರ್ದು ಅಂತ ಯಾರು ಹೇಳ್ತಾರೋ ಎಲ್ಲ ಕಡೆ ಜನರು ಪಾಪಿಗಳನ್ನು ನಿಂದನೆ ಮಾಡೋದನ್ನೇ ಕೇಳಿದಾಗ ಅಸಹನೆಯನ್ನು ಉಂಟಾಗೋದು ಸಹಜ ಪಾಪಿಗಳಿಗೆ ಜನರು ಹಿಂಸೆ ಮಾಡೋದನ್ನು ಕೇಳಿದಾಗ ಅದಕ್ಕೆ ಸಾಧುಗಳು ಸ್ವಜ್ಜನರು ಹರ್ಷ ಪಡಬೇಕು ಅಂತ ಇದನ್ನು ಪ್ರಹ್ಲಾದ್ ರಾಜು ನರಸಿಂಹದೇವರ ಮುಂದೆ ಹೇಳ್ತಾರೆ ಹೇ ನರಸಿಂಹದೇವರೇ ನಿನ್ನ ಅವತಾರಲೇ ಎಲ್ಲವೂ ಕೂಡ ಲೋಕಹಿತಕ್ಕಾಗಿ ಆಗಿರುವಂಥದ್ದು ಆದ್ದರಿಂದ ಕೋಪವನ್ನು ಶಾಂತ ಮಾಡಿಕೊ ದೈತ್ಯನನ್ನು ನೀನೀಗ ಕೊಂದಿದ್ದೆಲ್ಲ ಆಯಿತು ಅಹಿಂಸಾಪರಾಗಿರ್ತಕ್ಕಂಥ ಸಾಧು ಜನರು ಕೂಡ ಹಾವು ಚೇಳುಗಳಂಥ ಹಿಂಸ್ರ ಜಂತುಗಳ ಹಿಂಸೆಗೆ ಸಂತೋಷವನ್ನೇ ಪಡ್ತಾರೆ ಆದ್ದರಿಂದ ಲೋಕಗಳಿಗೆ ಈ ಎರಡನೇ ಕಶುಪು ನನ್ನ ತಂದೆಯ ಸಂಹಾರ ಆಗಿದ್ದರಿಂದ ನೆಮ್ಮದಿ ಅನ್ನೋದು ಸಿಕ್ಕಿದೆ ಇಲ್ಲಿಗೆ ಬಂದವರೆಲ್ಲರೂ ನೆಮ್ಮದಿಯಿಂದ ಹಿಂತಿರುಗಿ ಹೋಗ್ಲಿಕ್ಕೆ ಬಿಡು ಅವರು ನಿನ್ನ ಈ ರೂಪವನ್ನು ಸದಾ ಸ್ಮರಣೆ ಮಾಡ್ತಾ ಇರಲಿ ಅಂತ ಹೇಳ್ತಾನೆ ಆದ್ದರಿಂದ ಪಾಪಿ ದೈತ್ಯರ ತಾರತಮ್ಯವನ್ನು ಹೇಳ್ತಾ ನೀಚರು ಪರಮ ನೀಚರು ಅಂತ ಅವರನ್ನು ವಿಷ್ಣು ಭಕ್ತರು ತೆಗಿತಾ ಇದ್ರೆ ಅದನ್ನು ಸ್ವಾಗತ ಮಾಡಬೇಕೇ ಹೊರತು ಇದು ಅನ್ಯಾಯ ಹಿಂಸೆ ಅಂತ ಪ್ರತಿಭಟನೆಯನ್ನು ಮಾಡಬಾರ್ದು ಪ್ರತಿಭಟನೆ ಮಾಡಿ ಮನಸ್ಸನ್ನು ಹಾಳು ಮಾಡ್ಕೋಬಾರ್ದು ಬುದ್ಧಿಜೀವಿಗಳಿಗೆ ಕಿವಿಮಾತನ್ನು ಹೇಳ್ತಾರೆ ದಾಸರು ಪಾಪಿಗಳಲ್ಲೂ ಕ್ಷಮೆ ದಯ ದಾಕ್ಷಿಣ್ಯ ಇದನ್ನೆಲ್ಲ ತೋರಿಸ್ಬೇಕು ಅಂತ ಹೇಳ್ತಾ ಅಹಿಂಸೆಯ ಹಂಬಲವನ್ನ ಬಿಟ್ಟು ನೆಮ್ಮದಿಯಿಂದ ಇರೋವನಿಗೆ ಜನರು ಎಲ್ಲ ಕಡೆ ಪಾಪಿಗಳಿಗೆ ಹಿಂಸೆ ನೀಡೋದನ್ನು ಕಂಡ್ರು ಕೇಳಿದ್ರು ಮನಸಿಗೆ ಕಿಂಚಿತ್ತೂ ನೋವಾಗೋದಿಲ್ಲ ಯಾಕಂದರೆ ಅವನು ತಟಸ್ಥನಾಗಿರ್ತಾನೆ ಆದರೆ ಸಜ್ಜನೇನು ಮಾಡ್ತಾರೆ ಪಾಪಿಗಳಿಗೆ ಹಿಂಸೆ ಆಗಿದೆ ಅಂತಾದರೆ ತಾವು ಸಂತೋಷ ಚೇಳು ಸರ್ಪದ ಕೊಂದ ಕೇಳಿ ಮೋದಿ ಇಲ್ಲ ಆಘ ಅಂದರೆ ಪಾಪ ಇಲ್ಲ ಆ ಚೇಳು ಸರ್ಪ ಇಂಥ ಹಿಂಸರ ಪಶುಗಳನ್ನು ಅಥವಾ ಕ್ರಿಮಿಗಳನ್ನು ಕೊಂದರೂ ಕೂಡ ಅದರಿಂದ ಪಾಪ ಅನ್ನೋದಿಲ್ಲ ಯಮನಾಳುಗಳ ಭಯವಿಲ್ಲ ದೈತ್ಯರ ನಿಂದಿಸುವ ದೈತ್ಯರನ್ನು ನಿಂದೆ ಮಾಡಿದರೆ ಯಮದೇವರ ಭಯ ಕೂಡ ಅಂಥವನಿಗೆ ಇಲ್ಲ ಅಂತ ತಿಳಿಸ್ತಾರೆ ಚೇಳು ಸರ್ಪ ಮೊದಲಾಗಿರ್ತಕ್ಕಂಥ ವಿಷ ಜಂತುಗಳು ಕಡಿದ್ರೆ ಆ ವಿಷ ಅನ್ನೋದು ಶರೀರದ ಪೂರ್ತಿ ವ್ಯಾಪ್ಸಿಡುತ್ತೆ ಇಂಥ ಹಿಂಸ ಮಾಡುವಂತಹ ಜಂತುಗಳನ್ನು ಕೊಲ್ಲೋದು ಸರ್ವತಾ ಪಾಪಕಾರಿಯ ಅಲ್ಲ ಅವುಗಳನ್ನು ಕೊಂದ ವಾರ್ತೆಯನ್ನು ಕೇಳಿ ಸಂತೋಷ ಪಡೋನಿಗೆ ಪಾಪರೂಪವಾದ ದೋಷ ಲೇಪ ಅನ್ನೋದು ಸರ್ವತಾ ಇಲ್ಲ ಆದ್ದರಿಂದ ಈ ಪದ್ಯದಲ್ಲಿ ಬಾಧೆಯನ್ನು ಕೊಡುವಂತಹ ಮುಳ್ಳುಗಳು ದೈತ್ಯರ ಸದೃಶ ದೈತ್ಯರು ಯಾವಾಗಲೂ ಹಿಂಸೆ ಮಾಡೋದರಲ್ಲೇ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಾರೆ ಪಾದರಕ್ಷೆಯ ಧಾರಣೆಯಿಂದ ಮುಳ್ಳುಗಳ ಬಾಧೆ ಯಾವ ರೀತಿಯಾಗಿ ಇಲ್ಲವೋ ದೈತರ ದೈತ್ಯರ ದೂಷಣೆ ಅನ್ನೋ ವ್ಯಾಪಾರದಿಂದ ಪಾಪ ಅನ್ನೋದು ಯಾವತ್ತೂ ಬರೋದಿಲ್ಲ ಹಿಂಸೆಯನ್ನು ಉಂಟು ಮಾಡುವ ಕ್ಷುದ್ರ ಜಂತುಗಳ ಸಂಹಾರ ಮತ್ತೆ ಆ ಸಂಹಾರದ ವಾರ್ತೆ ಕೇಳಿ ಸಂತೋಷ ಪಡೋರಿಗೆ ಯಾವತ್ತೂ ಯಮದೂತರ ಭಯ ಅನ್ನೋದಿಲ್ಲ ಪಾಪದಿಂದ ಲೇಪ ಅನ್ನೋದೇ ಇಲ್ಲ ಆದ್ದರಿಂದ ದೈತ್ಯರ ಮತ್ತು ದುಷ್ಟಸ್ವಭಾವ ಜನರ ದೂಷಣೆ ಸಜ್ಜನರಿಗೆ ಭೂಷಣನೇ ಹೊರತು ಪಾಪಕ್ಕೆ ಕಾರಣ ಆಗೋದಿಲ್ಲ ಅಂತ ತಾತ್ಪರ್ಯವನ್ನು ಹೇಳುತ್ತಾರೆ ಭಾಗವತ ಹೇಳುತ್ತೆ ಮೋದೇತ ಸಾಧುರಪಿ ವೃಶ್ಚಿಕ ಸರ್ಪ ಅದರ ಸಾರಾಂಶವನ್ನೇ ಇಲ್ಲಿ ದಾಸರು ನಮಗೆ ತಿಳಿಸಿದ್ದಾರೆ